ಸೂಸಿಗಹ ನದಿಯೊಳಗೆ ತನ್ನ ಸಹಸತೋರುವೆನೆಂದು ಜಲ ಕಿದಿರಿಸಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಲೇಶವೈಯ್ದುವ ನದಿಯಲ್ಲಿ ಸರ್ವೇಷಕೃಪ್ತಿಯ ಮಾಡಿದದ ಬಿಟ್ಟ ಆಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನೆ ಆರಾಧನೆ ಮಾಡಿದ್ರೆ ಪ್ರವಾಹಕ್ಕೆ ಎದುರಾಗಿ ಪ್ರವಾಹದ ದಿಕ್ಕಿಗೆ ವಿರುದ್ಧವಾಗಿ ಈಜಿ ಮುಳುಗಿದರೆ ಹೇಗೆ ಅದು ದೊಡ್ಡತನ ಅನ್ನಿಸುತ್ತೋ ಆ ರೀತಿಯಾಗಿ ಅಂತ ದೃಷ್ಟಾಂತವನ್ನು ಕೊಟ್ಟಲ್ಲಿ ತಿಳಿಸ್ತಾರೆ ತುಂಬಿ ಪ್ರವಾಹದ ಉಪಾಧಿಯಲ್ಲಿ ಹರಿಯುವಂತಹ ನದಿಯ ಒಳಗೆ ತಾನು ಭಾರೀ ಸಾಹಸಿ ಮಹಾ ಈಜುಗಾರ ತನ್ನ ಸಾಹಸವನ್ನು ಪ್ರದರ್ಶನ ಮಾಡ್ತೀನಿ ಅಂತ ಪ್ರವಾಹಕ್ಕೆ ಎದುರಾಗಿ ಈಜಿದರೆ ಕೈ ಸೋತು ಬಿಡ್ತಾನೆ ಮುಳುಗ್ತಾನೆ ಅದರಂತೆ ಭಗವಂತನನ್ನು ಬಿಟ್ಟವನು ನಾಶ ಆಗ್ತಾನೆ ಸರ್ವಜ್ಞನಾದ ಸರ್ವೇಶ್ವರನಾದ ಸರ್ವೋತ್ತಮನಾದ ಸರ್ವತ್ರ ವ್ಯಾಪ್ತನಾದ ನಿಯಮನ ಮಾಡಿದ್ದನ್ನು ಬಿಟ್ಟು ಫಲಾಪೇಕ್ಷೆಯಿಂದ ಇತರ ದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡುವ ಮಾನವ ದುಃಖಕ್ಕೆ ಗುರಿಯಾಗ್ತಾನೆ ಭಗವಂತನನ್ನು ನಂಬಿದವನಿಗೆ ಪಾಪಲೇಪ ಅನ್ನೋದಿಲ್ಲ ಅದೇ ರೀತಿಯಲ್ಲಿ ಶ್ರೀಹರಿಯನ್ನು ಬಿಟ್ಟವನಿಗೆ ಪಾಪಲೇಪ ತಪ್ಪಿದ್ದಲ್ಲ ಈ ವಿಚಾರವನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ ಯಾರು ಭಗವಂತನನ್ನು ನಂಬುತ್ತಾರೋ ಅಂಥವನಿಗೆ ಪಾಪಲೇಪ ಇಲ್ಲ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಂಬದೆ ಕೆಟ್ಟರೆ ಕೆಡ ಲೀನ್ ಭಗವಂತನನ್ನು ಬಿಟ್ಟವನಿಗೆ ಪಾಪ ಲೇಪ ಅನುದಿದ್ದೇ ಅದೇ ಅದು ತಪ್ಪಿದ್ದಲ್ಲ ತುಂಬಿ ಹರಿತಕ್ಕಂಥ ನದಿಯ ಪ್ರವಾಹಕ್ಕೆ ಎದುರಾಗಿ ಈಜುವವನು ಕೈ ಸೋತು ಪ್ರವಾಹದ ವಿರುದ್ಧ ದಿಕ್ಕಿಗೆ ಈಜಲಿಕ್ಕೆ ಹೋಗಬಾರ್ದು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯುವನು ಕೂಡ ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗ್ತಾನೆ ಅಂತ ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ ಪ್ರವಾಹಕ್ಕೆ ಎದುರಾಗಿ ಈಜೋದು ಅಂದರೆ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಆ ಪ್ರವಾಹಕ್ಕೆ ಎದುರಾಗಿ ಈಜೋನು ಹೇಗೆ ನಾಶವನ್ನು ಹೊಂದುತ್ತಾನೋ ಇವನು ಭವ ಅಂದರೆ ಸಂಸಾರ ಸಾಗರದಲ್ಲಿ ಮುಳುಗಿ ನಾಶವನ್ನು ಹೊಂದುತ್ತಾನೆ ಅಂತ ಅರ್ಥ ಪ್ರವಾಹಕ್ಕೆ ಅನುಗುಣವಾಗಿ ಇದ್ದಾಗ ಈಜೋ ಅನ್ನೋದು ಸುಲಭ ಆಗುತ್ತೆ ಎದುರಾಗಿ ಈಜಿದಾಗ ಅದು ಕಷ್ಟ ಅಂತನ್ಸುತ್ತೆ ಅದು ಹೇಗೋ ಲೋಕದಲ್ಲಿ ಅದು ಅನುಭವಕ್ಕೆ ಬಂದಿರುತ್ತೋ ಅದೇ ರೀತಿಯಾಗಿ ಭಗವಂತನ ಆದೇಶದಂತೆ ವಿಧಿ ಅರಿತು ನಡೆಯೋದು ಸುಗಮ ಅದಕ್ಕೆ ವಿರೋಧವಾಗಿ ವರ್ತನೆ ಮಾಡೋದಿದೆಯಲ್ಲ ಅದು ಸರ್ವನಾಶಕ್ಕೆ ಕಾರಣ ಅಂತ ತಾತ್ಪರ್ಯ ಪ್ರವಾಹದ ಅಗಾಧ ಶಕ್ತಿಯ ಮುಂದೆ ಈಜುವವನ ಶಕ್ತಿ ಎಷ್ಟಕ್ಕೂ ಸಮ ಅಲ್ಲ ಅಲ್ಲ ಹಾಗೆ ಭಗವಂತನ ಅನಂತ ಶಕ್ತಿಯ ಮುಂದೆ ಜೀವರ ಅಲ್ಪಶಕ್ತಿ ಅಲ್ಪ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಎಷ್ಟೂ ಕೂಡ ಸರಿಹೊಂದೋದಿಲ್ಲ ಜೀವನದ ಏನಿದ್ರೂ ಅಧೀನ ಕರ್ತೃತ್ವ ದತ್ತ ಸ್ವಾತಂತ್ರ್ಯ ಅಂದರೆ ಭಗವಂತನೇ ನಮ್ಮಲ್ಲಿ ನಿಂತು ಮಾಡಿಸ್ತಾನೆ ಕರ್ಮಗಳನ್ನು ಅಂತ ಹಾಗೆ ಅಲ್ಪಶಕ್ತಿ ಅಸ್ವಾತಂತ್ರ್ಯ ಅಲ್ಪ ಆಯುಸ್ಸು ಅಪ್ರಾಕೃತ ಶರೀರಿ ಭಗವಂತನ ಮುಂದೆ ಎಲ್ಲವೂ ಕೂಡ ಇದ್ದೂ ಇಲ್ಲದಂತೆ ಭಗವಂತನ ಅಂಥ ಶಕ್ತಿಯ ಮುಂದೆ ಜೀವರ ಅಲ್ಪಶಕ್ತಿ ಎಷ್ಟು ಉಪಯೋಗಕ್ಕೆ ಬರೋದಿಲ್ಲ ಆದರಿಂದ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಪ್ರಯತ್ನ ಮಾಡೋನು ಇತರ ದೇವತೆಗಳನ್ನು ಅನ್ಯ ದೇವತೆಗಳನ್ನು ಎಷ್ಟೇ ಸರ್ವೋತ್ತಮತ್ವೇನ ಆರಾಧನೆ ಮಾಡಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಅನ್ನೋದಾಗಲ್ಲ ಅನ್ಯ ದೇವತೆಗಳ ಆರಾಧನೆಯನ್ನು ನಿಷೇಧ ಮಾಡಿದೆ ಅಂತಂದರೆ ಸರ್ವೋತ್ತಮತ್ವೇನ ಆರಾಧನೆ ಮಾಡುವುದನ್ನು ನಿಷೇಧ ಮಾಡಿದೆ ಪರಿವಾರತಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಉಳಿದ ದೇವತೆಗಳನ್ನು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಉಪಾಸನೆ ಮಾಡಿದರೆ ಆರಾಧನೆ ಮಾಡಿದರೆ ಆ ಎಲ್ಲ ದೇವತೆಗಳ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನ ಅನುಗ್ರಹ ಎರಡೂ ಕೂಡ ಪ್ರಾಪ್ತಿಯಾಗತ್ತೆ ಇಲ್ಲದಿದ್ದರೆ ಆ ದೇವತೆಗಳು ಅವರನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡಿದರೆ ನಮಗೆ ಅನುಗ್ರಹವನ್ನು ಮಾಡೋದಿಲ್ಲ ಅದು ಅವರಿಗೂ ಕೂಡ ಇಷ್ಟ ಆಗೋದಿಲ್ಲ ಪರಮಾತ್ಮನೂ ಕೂಡ ನಮಗೆ ಅನುಗ್ರಹವನ್ನು ಮಾಡೋದಿಲ್ಲ ಅದಕ್ಕೆ ಅಷ್ಟೆಲ್ಲ ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡಿದರೆ ಎಲ್ಲವೂ ವ್ಯರ್ಥ ಶ್ರಮ ಏವ ಹಿ ಕೇವಲಂ ಅಂತ ಒಂದಿಷ್ಟು ಸಮಯ ವ್ಯರ್ಥ ಆಯಿತು ಶಕ್ತಿ ವ್ಯರ್ಥ ಆಯಿತು ಅಷ್ಟೇ ಹೊರತು ಅದರಿದೆ ಏನೂ ಸಾಧ್ಯ ಆಗಲಿಲ್ಲ ಜಾತಸ್ಯ ಮರಣಂಧ್ರುವಂ ಅಂತ ಹುಟ್ಟಿದವನು ಒಂದಲ್ಲ ಒಂದು ದಿನ ಸಾಯಲೇಬೇಕು ಅಂತ ಭಗವಂತನ ಸಂಕಲ್ಪ ಅದನ್ನು ತಪ್ಪಿಸ್ಕೋಬೇಕು ಅಂತ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ವರವನ್ನು ಪಡ್ಕೊಂಡ್ರು ಕೂಡ ಹಿರಣ್ಯ ಕಶಿಪು ಪ್ರಯತ್ನ ಹಾಗೆ ವರ ಕೂಡ ಅವರೆಲ್ಲ ನಿಧನರಾದರು ಸತ್ರು ಭಗವಂತನಿಂದನೇ ಮರಣವನ್ನು ಹೊಂದಿದ್ರು ಅದರ ಅರ್ಥ ಏನು ಅಂದರೆ ಅವರು ಸತ್ತದ್ದು ಪ್ರವಾಹಕ್ಕೆ ಎದುರಾಗಿ ಇಜಿ ಮುಳುಗಿದಂತೆ ಅಂತ ನಿದರ್ಶನವನ್ನು ಕೊಡ್ತಾರೆ ಅಶ್ವತ್ಥಾಮಾಚಾರ್ಯರು ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ಪರೀಕ್ಷಿದ್ರಾಜ ಮೊದಲಾಗಿರ್ತಕ್ಕಂಥ ಪಾಂಡವ ಸಂತತಿಯ ವಿನಾಶಕ್ಕೆ ಪ್ರಯತ್ನವನ್ನು ಮಾಡಿ ವಿಫಲರಾದರು ವೈಫಲ್ಯವನ್ನು ಹೊಂದಿದ್ರು ಎಲ್ಲ ಪ್ರಸಂಗಗಳು ಕೂಡ ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾಗಿ ವರ್ತನೆಯನ್ನು ಮಾಡಿದರೆ ಏನು ಆಗತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಆದ್ರಿಂದ ಫಲ ಅಪೇಕ್ಷೆ ಯಾರು ಅಪೇಕ್ಷೆಯನ ಪಡ್ತಾರೋ ಅಂತಹ ಮಾನವ ವರ್ಣಾಶ್ರಮಗಳಿಗೆ ವಿಹಿತವಾಗಿರ್ತಕ್ಕಂಥ ಧರ್ಮಗಳನ್ನು ಬಿಟ್ಟು ತಾನು ಬಯಸಿದ ಫಲವನ್ನು ನೀಡುವಂತಹ ಶಕ್ತಿಯುಳ್ಳ ಅನ್ಯದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡಿ ಅದರಿಂದ ಫಲ ಸಿಗತ್ತೆ ಅಂತ ಭ್ರಮೆಯನ್ನು ಹೊಂದತಾನ ಅಷ್ಟೇ ಹೊರತು ಆ ಎಲ್ಲ ಅನ್ಯ ದೇವತೆಗಳು ಕೂಡ ಅಸ್ವಾತಂತ್ರದಿಂದ ಪರಮಾತ್ಮನ ಅಧೀನದಲ್ಲೇ ಫಲ ಕೊಡಬೇಕೆ ಹೊರತು ಸ್ವತಂತ್ರತ್ವೇ ಏನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತ ಹೇಳ್ದಂಗೆ ಆ ಬ್ರಹ್ಮದೇವರಲ್ಲಿ ಬ್ರಹ್ಮನ ಹೆಸರಿನಿಂದನೇ ತದ್ರೂಪದಾಕಾರ ತತ್ವ ಶಬ್ದ ವಾಚ್ಯನಾಗಿ ಪರಮಾತ್ಮ ಇದ್ದು ನಮಗೆ ಫಲಪ್ರದನಾಗ್ತಾನೆ ನಮಗೆ ಆಯಾ ದೇವತೆಗಳೇ ನಮಗೆ ವರವನ್ನ ಅನುಗ್ರಹಿಸಿದ್ರು ಅನ್ನೋ ಭಾವ ಬರ್ತಾ ಇದೆ ಆದರೆ ಅವರೆಲ್ಲರೂ ಕೂಡ ಅಸ್ವತಂತ್ರರು ನಮಗೆ ಫಲವನ್ನು ಶಾಶ್ವತವಾಗಿರುವಂಥ ಫಲವನ್ನು ಕೊಡುವಾರು ಅಂದರೆ ಪರಮ ವೃತ್ತಿಯಿಂದ ಪರಮಾತ್ಮನೇ ಆದ್ದರಿಂದ ಅಂತಹ ಸರ್ವೋತ್ತಮನಾದ ಪರಮಾತ್ಮನನ್ನು ಸರ್ವೋತ್ತಮತ್ವೇನ ಉಳಿದ ದೇವತೆಗಳನ್ನು ಪರಮಾತ್ಮನ ಪರಿವಾರ ಅಂತ ಈ ರೀತಿಯಾಗಿ ಆರಾಧನೆ ಮಾಡಿದರೆ ಅದು ಸದುಪಾಸನೆ ಎನ್ನುದಾಗತ್ತೆ ಇಲ್ಲದೇ ಇದ್ದರೆ ಅದು ಜಲ ಕಿದಿರಿಸಿದರೆ ಕೈ ಮುಳುಗುವ ಹರಿಯ ಬಿಟ್ಟವನೋ ಈ ರೀತಿಯಾಗಿ ಒಳ್ಳೆಯ ಪ್ರವಾಹ ಬರ್ತಾ ಇದೆ ತುಂಬಿ ಹರಿತಾಯಿದೆ ನದಿ ಮಳೆಗಾಲದಲ್ಲಿ ಆವಾಗ ಭಾರೀ ಸಾಹಸಿ ನಾನು ಎಲ್ಲವನ್ನು ತಿಳ್ಕೊಂಡಿದ್ದೀನಿ ಪರಿಣಿತಿಯನ್ನು ಪಡೆದಿದ್ದೀನಿ ಈಜು ಈಜುಗಾರಿಕೆ ಅಥವಾ ಈಜುವ ಒಂದು ಕಲೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂಥೇಳಿ ಆ ನೀರಿಗೆ ಎದುರಾಗಿ ಪ್ರವಾಹಕ್ಕೆ ಎದುರಾಗಿ ಈಜು ಮಾಡಲಿಕ್ಕೆ ಹೋದರೆ ಏನಾಗುತ್ತೆ ಕೈ ಮುಳುಗುವ ಅದೇ ರೀತಿಯಾಗಿ ಹರಿಯ ಬಿಟ್ಟವನು ನೈದುವ ನಾನಾ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನು ಅನುಭವಿಸ್ತಾನೆ ಯಾಕೆಂದರೆ ಸರ್ವೇಶ ಕ್ಲುಪ್ತಿಯ ಮಾಡಿದ ಬಿಟ್ಟು ಪರಮಾತ್ಮ ನಮಗೆ ಶಾಸ್ತ್ರದ ಮೂಲಕ ವಿಧಿ ಯಾವುದು ನಿಷೇಧ ಯಾವುದು ಯಾವುದನ್ನೇ ಯಾವ ರೀತಿಯಾಗಿ ಅನುಸರಣೆ ಮಾಡಬೇಕು ಗುರುಗಳ ಮಾರ್ಗದರ್ಶನದಿಂದ ಹಿತಕರ್ಮಗಳ ಆಚರಣೆ ಅದರಲ್ಲೂ ಎಲ್ಲ ವಿಹಿತ ಕರ್ಮಗಳನ್ನು ಎಲ್ಲರೂ ಆಚರಣೆ ಮಾಡುವಂತಿಲ್ಲ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಶಾಸ್ತ್ರದಲ್ಲಿ ಏನು ತಿಳಿಸಲ್ಪಟ್ಟಿದೆ ಅದನ್ನೇ ಗುರುಮುಖದಿಂದ ತಿಳಿದು ಸಮೀಚೀನ ಜ್ಞಾನದಿಂದ ನಿಶ್ಚಯ ಜ್ಞಾನದಿಂದ ಭಕ್ತಿಯಿಂದ ಆರಾಧನೆ ಮಾಡಬೇಕು ಅಂತ ಇಷ್ಟೆಲ್ಲ ಶಾಸ್ತ್ರದ ನಿಯಮಗಳಿದೆ ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಬೇಕು ಯಾಕೆ ತ್ಯಾಗ ಮಾಡಬೇಕು ತ್ಯಾಗ ಮಾಡದೇ ಇದ್ದರೆ ಏನಾಗತ್ತೆ ಅಂತೆಲ್ಲ ದುಷ್ಟಾಂತದಿಂದ ಭಾಗವತ ಭಾರತ ಮಹಾಭಾರತ ಮೊದಲಾಗಿ ಅನೇಕ ಶಾಸ್ತ್ರ ಶಾಸ್ತ್ರಗ್ರಂಥಗಳ ವೇದ ಉಪನಿಷತ್ತುಗಳ ಮೂಲಕ ನಮಗೆ ಕೊಟ್ಟರೂ ಕೂಡ ಅದನ್ನೆಲ್ಲ ಬಿಟ್ಟು ಸರ್ವೇಶ ಕ್ಲುಪ್ತಿಯ ಮಾಡಿದ ನಮಗೆ ಏನು ನಿಯಮನ ಮಾಡಿದನ ಅದನ್ನ ಬಿಟ್ಟು ಆಶೆಯಿಂದಲೇ ಅನ್ಯರಾರಾಧಿಸುವ ಮಾನವನು ಕ್ಲೇಶವೈದುವ ಅವನು ಈ ಸಂಸಾರ ಸಮುದ್ರದಲ್ಲಿ ಸಾಕಷ್ಟು ಬಳಲಿ ಬೆಂಡಾಗಿ ಹೋಗ್ತಾನೆ ಕಷ್ಟವನ್ನೇ ಪಡ್ತಾನೆ ಅವನು ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಹಿಂದಿನ ಪದ್ಯದಲ್ಲಿ ತಿಳಿಸ್ದಂಗೆ ಪತಿಯೊಡನೆ ಮನ ಬಂದ ತೆರದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯೊಳು ಜಿತೇಂದ್ರಿಯಳೆ ಎಂದು ಕರೆಸುವಳು ಅಂತ ನಿಯತ ಪತಿಪತ್ನಿಯರು ದಾಂಪತ್ಯ ಸುಖವನ್ನು ಅನುಭವಿಸಿದ್ರೆ ಅದರಿಂದ ಭಗವಂತನನ್ನು ಅಂದರೆ ಆ ಪತಿ ಅಂತರ್ಗತ ಭಗವಂತನ ಆರಾಧನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡೋದರಿಂದ ಎಲ್ಲ ಸುಖವನ್ನು ಹೊಂದೋದು ಜಿತೇಂದ್ರಿಯಳು ಅಂತ ಲೋಕದಲ್ಲಿ ಖ್ಯಾತಿಯನ್ನು ಹೊಡಿತು ಅದೇ ಪರಪುರುಷರೇ ಪತಿಗಿಂತ ಹೆಚ್ಚು ಸುಖ ನೀಡುತ್ತಾರೆ ಅಂತ ದುರಾಶೆಯಿಂದ ಪರಪುರುಷರ ಸಂಘವನ್ನು ಮಾಡಿದ್ರೆ ದುಃಖವನ್ನೇ ಹೊಂದುತ್ತಾಳೆ ಪತಿಯು ಸತಿಯಲ್ಲೇ ಸುಖವನ್ನು ಕಾಡಬೇಕು ಪರಸ್ತ್ರೀ ಸಂಘ ಮಾಡಿದರೆ ಅವನು ನರಕ ಅಂದಂಥ ಮಸ್ಸು ಲೋಕಗಳನ್ನು ಹೊಂದೋತಾನೆ ಭರ್ತೃಹರಿ ವೈರಾಗ್ಯ ಶತಕದ ವಿಚಾರದಲ್ಲಿ ಒಂದು ಮಾತನ್ನು ಹೇಳ್ತಾನೆ ನಾನು ಯಾರನ್ನು ಮನಸಾರೆ ಪ್ರೀತಿ ಮಾಡ್ತೀನೋ ಅವಳಿಗೆ ನನ್ನಲ್ಲಿ ಪ್ರೀತಿ ಇಲ್ಲ ಅವಳು ಬೇರೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅವನು ಇನ್ನೊಬ್ಬಳಲ್ಲಿ ಆಸಕ್ತನಾಗಿದ್ದಾನೆ ಇನ್ಯಾರೋ ನನ್ನನ್ನು ಪ್ರೀತಿ ಮಾಡ್ತಾರೆ ನನ್ನನ್ನು ಹಂಬಲಿಸಿ ಬೆಂಬಲಿಸಿ ಕೊರಗ್ತಾಳೆ ಆದ್ದರಿಂದ ಅವಳಿಗೂ ಅವನಿಗೂ ಮನ್ಮತನಿಗೂ ಇವಳಿಗೂ ನನಗೂ ಕೂಡ ಧಿಕ್ಕಾರ ಇರಲಿ ಪುರುಷನೇ ಆಗಲಿ ಸ್ತ್ರೀಯೇ ಆಗಲಿ ತನಗೆ ಭಗವಂತ ಕ್ಲುಪ್ತಿ ಮಾಡಿರುವಂಥ ಸುಖದಲ್ಲಿ ಎದುರುಚ್ಛಾಲಾಭ ಸಂತುಷ್ಟನಾಗಿ ತೃಪ್ತಿಯನ್ನು ಪಡಬೇಕು ಬಿಟ್ಟು ಅಧಿಕ ಸುಖ ಸಂಪಾದನೆ ಮಾಡ್ತೀನಿ ಅಂತ ಸಾಹಸ ಮಾಡಲಿಕ್ಕೆ ಹೊರಟ್ರೆ ಕೊನೆಯಲ್ಲಿ ಸೋಲೋ ನಿರಾಸೆ ದುಃಖ ಇದೆಲ್ಲವೂ ಕೂಡ ನಿಶ್ಚಯವಾಗಿ ಪ್ರಾಪ್ತಿಯಾಗತ್ತೆ ಅದಕ್ಕೆ ದುಷ್ಟಾಂತ ಅಂದರೆ ಪ್ರಭಕ್ಕೆ ಎದುರಾಗಿ ಈಜು ಮಾಡಿದರೆ ಸಾಹಸ ಪ್ರದರ್ಶನ ಮಾಡಲಿಕ್ಕೆ ಕೊರಟ್ರೆ ಕೈ ಸೋತು ಮುಳುಗಲೇಬೇಕಾಗತ್ತೆ ಅನ್ಯ ಇಲ್ಲ ಅದೇ ರೀತಿಯಾಗಿ ಹರಿಯ ಬಿಟ್ಟವನು ಕ್ಲೇಶವನೈದುವ ಅಧ್ಯಾತ್ಮ ಜೀವನದಲ್ಲೂ ಸಾಧಕನಿಗೆ ಇದೇ ರೀತಿಯಾಗಿರ್ತಕ್ಕಂಥ ವಿವೇಚನೆ ಅನ್ನೋದು ಇರಬೇಕು ಶಾಸ್ತ್ರ ವಿಧಿ ಇದೆಲ್ಲವೂ ಕೂಡ ಶ್ರುತಿ ಸ್ಮೃತಿ ಹರೆಯರಾಜ್ಞಾ ಅಂತ ಭಗವಂತ ಮಾಡಿರುವಂಥ ಶಾಸನಗಳು ಕಾನೂನು ಅದನ್ನ ಬಿಟ್ಟು ಮನ ಬಂದಂತೆ ತಾನು ಮದೋನ್ಮತ್ತನಾಗಿ ನಡ್ಕೊಂಡ್ರೆ ಅವನ ಜೀವನದ ಉದ್ದೇಶ ಅನ್ನೋದು ಸಾಧನೆ ಆಗೋದಿಲ್ಲ ಇಹದಲ್ಲೂ ಸುಖ ಪರದಲ್ಲೂ ಸುಖ ಪಡೋದಿಲ್ಲ ಅದಕ್ಕೆ ಶ್ರೀಕೃಷ್ಣಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಅಯೋಗ್ಯ ಮಿಚ್ಚನ್ ಪುರುಷ ಪತತ್ಯವನ ಸಂಶಯ ಯೋಗ್ಯತೆಗೆ ಮೀರಿದ್ದನ್ನು ಪಡಿಬೇಕು ಅಂತ ಹೊರಟ್ರೆ ಅವನ ಅದಪ್ಪತನವನ್ನೇ ಹೊಂದುತ್ತಾನೆ ಹರಿಯನ್ನ ಮೊರೆಹೊಕ್ಕವರಿಗೆ ಎಂದು ಅನಿಷ್ಟ ಇಲ್ಲ ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಖಚಿತನ್ ಹರಿಯ ಬಿಟ್ಟ ಕೌರವ ಸತ್ತ ಹರಿಯ ನಂಬಿದ ಅರ್ಜುನ ಗೆದ್ದ ಕೌರವನು ಪಾಂಡವರ ರಾಜ್ಯವನ್ನು ಅನ್ಯಾಯದಿಂದ ಅಪಹಾರ ಮಾಡಿ ಸೂಜಿ ಮೊನೆ ಊರುವಷ್ಟೂ ಭೂಮಿಯನ್ನು ತಿರುಗಿ ವಾಪಸ್ ಕೊಡೋದಿಲ್ಲ ಅಂತ ದುರಾಸೆಯಿಂದ ಯುದ್ಧಕ್ಕೆ ಇಳಿದ ಕೃಷ್ಣನ ರಣನೀತಿಗೆ ಎದುರಾಗಿ ನಿಂತು ಶೋಚನೀಯವಾಗಿರ್ತಕ್ಕಂಥ ಸೋಲನ್ನು ಹೊಂದಿದ ಕೊನೆಗೆ ಸರ್ವ ಹೊಂದಿದ ದುರ್ಯೋಧನ ಅರ್ಜುನ ಇಬ್ಬರೂ ಯುದ್ಧದಲ್ಲಿ ಸಹಾಯ ಕೇಳಲಿಕ್ಕೆ ದ್ವಾರಕಿಗೆ ಬರ್ತಾರೆ ದುರ್ಯೋಧನ ಮೊದಲು ಬಂದು ಕೃಷ್ಣ ಮಲಗಿದಂಥ ನಟನೆ ಮಾಡಿ ಮಲಗಿದ್ದ ತಲೆಯ ಹೋಗಿ ಕೂತ ಆಸನದಲ್ಲಿ ಕೂತ ಅರ್ಜುನ ಬಂದು ಪಾದದ ಬಳಿ ಕೃಷ್ಣ ಎದ್ದು ಅರ್ಜುನನ್ನು ನೋಡಿ ಅರ್ಜುನ ಬಂದ್ಯಾ ಬಾ ಅಂತ ಹೇಳಿದಾಗ ನಾನು ಬಂದಿದ್ದೀನಿ ಅಂತ ದುರ್ಯೋಧನ ಅಹಂಕಾರದಿದ್ದ ನಾನು ಮೊದಲಿಗೆ ಬಂದವನು ನಾನು ನನ್ನನ್ನು ನೋಡುವಂತ ಕೂಗ್ದ ಯುದ್ಧದಲ್ಲಿ ನನಗೇನೇನು ಸಹಾಯ ಮಾಡಬೇಕು ಅಂತ ಕೇಳ್ದೆ ದುರ್ಯೋಧನ ಆಗಲಿ ಇಬ್ಬರಿಗೂ ಸಹಾಯ ಮಾಡ್ತೀನಿ ಅಂದ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಒಂದು ಕರಾರನ್ನು ಹೇಳ್ದೆ ನಾನು ಒಂದು ಕಡೆ ನಿರಾಯುಧನಾಗಿ ಇರ್ತೀನಿ ಆಯುಧ ಹಿಡಿದ ನನ್ನ ನಾರಾಯಣ ಸೈನ್ಯ ಇನ್ನೊಂದು ಕಡೆ ಇರುತ್ತೆ ನಿಮ್ಮಿಬ್ಬರಲ್ಲಿ ಸಣ್ಣವನಾಗಿರ್ತಕ್ಕಂಥ ಅರ್ಜುನನನ್ನು ನಾನು ಮೊದಲಿಗೆ ಕೇಳ್ತೀನಿ ಅವನಿಗೆ ಮೊದಲನೇ ಚಾಯ್ಸ್ ಅರ್ಜುನ ನಿನಗೆ ಯಾವುದು ಬೇಕೋ ನಿರಾಯುಧನಾಗಿ ಇರುವಂಥ ನಾನು ಬೇಕೋ ಅಸ್ತ್ರ ಶಸ್ತ್ರಗಳಿಂದ ಕೂಡಿರ್ತಕ್ಕಂಥ ನನ್ನ ನಾರಾಯಣಿ ಸೈನ್ಯ ಬೇಕೋ ಯಾವುದನ್ನು ನೀನು ಆರಿಸ್ಕೋತೀಯ ಅಂತ ಅರ್ಜುನನನ್ನು ಕೇಳಿದಾಗ ಅರ್ಜುನ ಹೇಳ್ತಾನೆ ಶ್ರೀಕೃಷ್ಣ ನಿರಾಯುಧನಾಗಿರ್ತಕ್ಕಂಥ ನಿನ್ನನ್ನೇ ನಾನು ಆರಿಸ್ಕೋತೀನಿ ಅಂತ ಹೇಳ್ದು ಅರ್ಜುನ ಈ ದುರ್ಯೋಧನ ಸೊಕ್ಕಿನಿಂದ ಹೇಳ್ತಾನೆ ನನಗೆ ನಿನ್ನಿಂದ ಏನಾಗಬೇಕು ಅದು ನಿರಾಯುಧನಾಗಿ ನೀನಿರೋದು ನನಗೆ ಸೈನ್ಯವೇ ಇರಲಿ ಅಂತ ದುರ್ಯೋಧನ ಕೃಷ್ಣನನ್ನು ಬಿಟ್ಬಿಟ್ಟ ಅದರಿಂದ ಏನಾಯಿತು ಕೆಟ್ಟ ಅರ್ಜುನನ ಕೃಷ್ಣನನ್ನೇ ನಂಬಿ ಆಯುಧದಲ್ಲಿ ಗೆದ್ದ ಭಗವಂತನನ್ನು ಆರಾಧನೆ ಮಾಡೋರಿಗೆ ಭಗವ ಭಕ್ತರಿಗೆ ಪರ ಎರಡರಲ್ಲೂ ಕೂಡ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ ಅದೇ ಭಗವಂತನನ್ನು ಬಿಟ್ಟವರಿಗೆ ಎಲ್ಲ ಕಡೆ ಪರಾಜಯ ಅನ್ನೋದು ಇದ್ದೇ ಇದೆ ಇದನ್ನು ಆದಿಯಲ್ಲಿ ಭಗವಂತನೇ ಕ್ಲುಪ್ತ ಮಾಡಿದ್ದಾನೆ ಈ ರೀತಿ ಆಗತ್ತೆ ಅಂತ ಕೌರವಾಣಾಂ ವಿನಾಶಾಯ ದೈತ್ಯನ ನಿಧನಾಯೇ ಚ ಪಾಂಡವಾನ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯೇಚ ಇದು ಮೊದಲಿಗೆ ನಿರ್ಧಾರ ಆಗಿತ್ತು ಕೌರವರ ವಿನಾಶ ಮೊದಲಿಗೆ ನಿರ್ಧಾರ ಆಗಿತ್ತು ಅದನ್ನು ಬಿಟ್ಟು ದುರಾಸೆಯಿಂದ ಗೆಲುವಿಗಾಗಿ ವ್ಯರ್ಥ ಪ್ರಯತ್ನವನ್ನು ಮಾಡಿದ ಅದೇ ರೀತಿಯಾಗಿ ಈಜುಗಾರ ತನ್ನ ತೋಳುಬಲ ಸಾಮರ್ಥ್ಯವನ್ನೇ ನಂಬಿ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿದ್ರೆ ಮುಳುಗ್ತಾನೆ ಹಾಗೆ ದುರ್ಯೋಧನ ತನ್ನ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ದೊಡ್ಡ ಗಾತ್ರದ ಸೈನ್ಯ ಬಲವನ್ನು ನೆಚ್ಚಿಕೊಂಡು ಶ್ರೀಕೃಷ್ಣನ ಕರುಣಾ ಪ್ರವಾಹಕ್ಕೆ ಎದುರಾಗಿ ನಿಂತು ಹೋರಾಡಿದ ಹದಿನೆಂಟು ದಿನಗಳಲ್ಲಿ ಸ ಕೈ ಗದಾಪ್ರಹಾರಕ್ಕೆ ತೊಡೆ ಮುರ್ಕೊಂಡು ಹೆಣಗಳ ರಾಶಿಯಲ್ಲಿ ಬಿದ್ದು ಸತ್ತುಹೋದ ಯಾಕೆ ದುರ್ಯೋಧನ ಭಗವಂತನನ್ನು ಬಿಟ್ಟ ರುದ್ರಾದಿ ಅನ್ಯ ದೇವತೆಗಳ ಅವತಾರರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಕರ್ಣ ಮೊದಲಾಗಿರುವಂಥವರನ್ನೇ ಆರಾಧನೆ ಮಾಡಿ ಸೋತ್ಹೋದ ಅಶ್ವತ್ಥಾಮಾಚಾರ್ಯರು ಮೊದಲಾದವರು ಎಂದಿಗೂ ಹರಿಯನ್ನ ಬಿಟ್ಟವರಲ್ಲ ಅವರಿಗೆ ದುಃಖನೂ ಬರಲಿಲ್ಲ ಕೃಷ್ಣನ ಪ್ರತಿಜ್ಞೆಗೆ ವಿರೋಧವಾಗಿ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದರೂ ಕೂಡ ಅದರಲ್ಲಿ ಸೋಲ್ಲಿಲ್ಲ ಅಶ್ವತ್ಥಾಮ ಪರೀಕ್ಷಿತನನ್ನು ಸಂಹಾರ ಮಾಡಲಿಕ್ಕೆ ನಾನಾ ರೀತಿಯಾಗಿ ಪ್ರಯತ್ನ ಪಟ್ಟರು ಅದರಲ್ಲಿ ಸೋಲಿಲ್ಲ ಪರೀಕ್ಷಿತ ಸತ್ತೇ ಹುಟ್ಟಿದ ನಂತರ ಶ್ರೀಕೃಷ್ಣವನನ್ನು ಪುನಃ ಬದಕಿಸಿದ ಅಂತ ಭಾಗವತವೇ ವರ್ಣನೆ ಮಾಡ್ತಾ ಇದೆ ಆದ್ದರಿಂದ ಹರಿಯ ಬಿಟ್ಟವನು ಕ್ಲೇಶವನೈದುವ ಹರಿಯ ನಂಬಿದವನು ಎಂದಿಗೂ ಕೂಡ ಅಪಜಯ ಇಲ್ಲದೆ ಜಯಶೀಲನೇ ಆಗ್ತಾನೆ ದೇವತೆಗಳಿಗೆ ಮುಕ್ತಿ ದೈತ್ಯರಿಗೆ ತಮಸ್ಸು ಅಂತ ಭಗವಂತ ಅನಾದಿ ಕಾಲದಿಂದ ತನ್ನ ಸಂಕಲ್ಪ ಮಾಡಿಯಾನೆ ರಾಮಾವತಾರ ಕಾಲದಲ್ಲಿ ಸುರಾಣಕರು ಅನ್ನೋ ಹಸುರನು ಮುಕ್ತಿಗಾಗಿ ಬ್ರಹ್ಮನಿಂದ ವರವನ್ನು ಪಡ್ಕೋತಾರೆ ತಮಗೆ ಭಗವಂತ ಕ್ಲುಪ್ತಿ ಮಾಡಿರುವಂಥ ತಮಸ್ಸನ್ನು ಬಿಟ್ಟು ದುರಾಸೆಯಿಂದ ಮುಕ್ತಿ ಸಂಪಾದನೆ ಮಾಡಬೇಕು ಅಂತ ಸಾಹಸವನ್ನು ಪಟ್ಟರು ಭಗವಂತನನ್ನು ಬಿಟ್ಟು ಬ್ರಹ್ಮನನ್ನು ಸರ್ವೋತ್ತಮತ್ವೇನ ಆದ ಆರಾಧನೆ ಮಾಡಿದ್ರು ಆದರೆ ಅವರಿಗೆ ದೊರಕಿದ್ದು ತಮಸ್ಸೇ ಹೊರತು ಮುಕ್ತಿ ಅನ್ನೋದು ಸರ್ವತಾ ಅಲ್ಲ ಅನ್ಯ ದೇವತೆಗಳು ಭಗವಂತನ ಪ್ರತಿಮೆಗಳೇ ಹೊರತು ಅವರು ಈಶರಲ್ಲ ಸ್ವತಂತ್ರರಲ್ಲವೇ ಅಲ್ಲ ಆದ್ದರಿಂದ ಅನ್ಯ ದೇವತೆಗಳನ್ನು ಪರಿವಾರತೆಯ ಉಪಾಸನೆ ಮಾಡಬೇಕೇ ಹೊರತು ಸರ್ವೋತ್ತಮತ್ವೇನ ಉಪಾಸನೆ ಮಾಡಿದ್ರೆ ಅದು ಅಸದುಪಾಸನೆ ಆಗತ್ತೆ ಸದುಪಾಸನೆ ಅನ್ನೋದಾಗೋದಿಲ್ಲ ಪರಿವಾರತಯಾಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಪರಮಾತ್ಮನೇ ಸರ್ವೋತ್ತಮ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲ ಭಗವಂತನ ಪರಿವಾರ ದೇವತೆಗಳು ಆರಾಧನೆ ಮಾಡಿದರೆ ಅದು ಸದುಪಾಸನೆ ಆಗತ್ತೆ ಅದು ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣವಾಗತ್ತೆ ಆದ್ದರಿಂದ ಹರಿಯ ಬಿಟ್ಟವನು ಕ್ಲೇಶವನೇ ಅವನು ದುಃಖ ಸಮುದ್ರದಲ್ಲೇ ಸಂಸಾರನ ಸಮುದ್ರದಲ್ಲೇ ಮುಳುಗಿ ಹೋಗ್ತಾನೆ ಆದ್ದರಿಂದ ಈಜುಗಾರನೊಬ್ಬ ಉಕ್ಕಿ ಹರಿತಿರುವಂತಹ ನದಿ ಪ್ರವಾಹದಲ್ಲಿ ತನ್ನ ಸಾಹಸ ತೋರ್ತೀನಿ ಅಂತ ಪ್ರವಾಹಕ್ಕೆ ಎದುರಾಗಿ ಈಸಿದರೆ ಕೈ ಸೋತು ಮುಳುಗುವ ಅವನು ಸೋತು ಮುಳುಗಿಯೇ ಮುಳುಗ್ತಾನೆ ಅದೇ ರೀತಿಯಾಗಿ ಭಗವಂತನ ಆಶ್ರಯವನ್ನು ಬಿಟ್ಟು ಅನಾದಿಯಿಂದಲೂ ಭಗವಂತ ಮಾಡಿರುವಂತಹ ಶಾಸನವನ್ನ ಬಿಟ್ಟು ಇನ್ನೂ ಹೆಚ್ಚಿನ ಸುಖದ ಅಪೇಕ್ಷೆಯಿಂದ ದುರಾಸೆಯಿಂದ ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡುವನ್ನು ಪರಂಪರೆಯಲ್ಲಿ ದುಃಖವನ್ನೇ ಹೊಂದುತ್ತಾನೆ ಎಂದೂ ಸುಖವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ